ಹಲವರು ಮಾಧ್ವ ಮಹನೀಯರು ಮುಳಬಾಗಿಲಿನಲ್ಲಿ ಮಾಧ್ವ ಬ್ರಾಹ್ಮಣ ಮಂಡಲಿ ದೊಡ್ಡದಾಗಿತ್ತು ಅವರು ವಾಸ ಮಾಡುತ್ತಿದ್ದ ಪ್ರದೇಶ ಮೇಲಗ್ರಹಾರ ಕೆಳಗಿನ ಅಗ್ರಹಾರ ಎಂದು ಎರಡು ಭಾಗವಾಗಿತ್ತು ಎರಡೂ ಸೇರಿ ಸುಮಾರು ಇನ್ನೂರೈವತ್ತು ಮುನ್ನೂರು ಮನೆಗಳಿರಬಹುದು ಅವುಗಳಲ್ಲಿ ಸುಮಾರು ನೂರೈವತ್ತು ಇನ್ನೂರು ವೈದಿಕ ಆಚಾರ್ಯರುಗಳದು ಅವರಲ್ಲಿ ಬಹುಮಂದಿ ಮಧ್ವಶಾಸ್ತ್ರ ಸಂಪನ್ನರು ಸಾಮಾನ್ಯವಾಗಿ ಮನೆ ಮನೆಯಲ್ಲಿಯೂ ಪಾಠ ಪ್ರವಚನ ನಡೆಯುತ್ತಿತ್ತು ಮುಖ್ಯರಾದವರು ಶ್ರೀಪಾದರಾಯ ಮಠದ ಸ್ವಾಮಿಗಳು ವ್ಯಾಸರಾಯ ಮಠದ ಅಪ್ಪಣ್ಣಾಚಾರ್ಯರು ಅವರೂರು ನರಹರಿ ಆಚಾರ್ಯರು ಮತ್ತು ರಾಘವೇಂದ್ರಾಚಾರ್ಯರು ಮಧ್ವಾಚಾರ್ಯರು ಮಧ್ವರಾಯಾಚಾರ್ಯರು ಕಾಳೂರು ರಾಘವೇಂದ್ರಾಚಾರ್ಯರು ಬೆಲ್ಲದ ನರಸಿಂಗಾಚಾರ್ಯರು ಹೆಬ್ಬಣ್ಣಿ ಶೇಷಾಚಾರ್ಯರು ಮತ್ತು ರಾಮಣ್ಣಾಚಾರ್ಯರು ಅವರೂರು ಸಹೋದರರು ಅವರವರು ನರಹರಿ ಆಚಾರ್ಯರು ಮತ್ತು ರಾಘವೇಂದ್ರಾಚಾರ್ಯರು ಸಹೋದರರು ಅವರದು ಮಣ್ಣು ಮಾಳಿಗೆ ಮನೆ ವಿಶಾಲವಾದದ್ದು ಎರಡು ಬೇರೆ ಬೇರೆ ಹಜಾರಗಳಲ್ಲಿ ಆ ಅಣ್ಣ ತಮ್ಮಂದಿರು ಪಾಠ ನಡೆಸುವರು ಒಬ್ಬೊಬ್ಬರ ತರಗತಿಯಲ್ಲಿ ಆರು ಮಂದಿ ಎಂಟು ಮಂದಿ ವಿದ್ಯಾರ್ಥಿಗಳು ಇರುತ್ತಿದ್ದರು ತರ್ಕ ವೇದಾಂತಗಳು ಪಾಠ ವಿಷಯಗಳಲ್ಲಿ ಮುಖ್ಯ ಬೆಳಿಗ್ಗೆ ಎಂಟರಿಂದ ಹನ್ನೊಂದರವರೆಗೆ ಪಾಠ ನಡೆಯುವುದು ಸಂಜೆ ನಾಲ್ಕರಿಂದ ಏಳರವರೆಗೆ ಬೋಧಕರಿಗೆ ಸಂಬಳವಿಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇಲ್ಲ ಪಾಠಶಾಲೆಗೆ ಸರಕಾರದ ಗ್ರ್ಯಾಂಟ್ ಇಲ್ಲ ವಿದ್ಯೋತ್ಸಾಹವೊಂದೇ ಅವರಿಗಿದ್ದ ಬಂಡವಾಳ ಅವರೂರು ನರಹರಿ ಆಚಾರ್ಯರ ಮಕ್ಕಳು ವ್ಯಾಸಾಚಾರ್ಯರು ನನಗಿಂತ ಒಂದೆರಡು ವರ್ಷ ಹಿರಿಯರು ಅವರ ಮನೆಯಲ್ಲಿ ಒಂದು ಶ್ವೇತ ಛತ್ರಿ ಗುಡಿಗಳಲ್ಲಿಯೂ ಮಠಗಳಲ್ಲಿಯೂ ಇರುವಂತಹದ್ದು ಚಾವಣಿಗೆ ಕಟ್ಟಿದ್ದು ಕಾಣಿಸುತ್ತಿತ್ತು ನಾನು ಅದೇನೆಂದು ಕೇಳಿದೆ ವ್ಯಾಸಾಚಾರ್ಯರು ಹೇಳಿದರು ನಮ್ಮ ತಾತಂದಿರೋ ಯಾರೋ ಪೂರ್ವಿಕರು ಪ್ರಚಂಡ ವಿದ್ವಾಂಸರಾಗಿದ್ದರಂತೆ ಅವರಿಗೆ ಉತ್ತರಾದಿ ಸ್ವಾಮಿಗಳೋ ಯಾರೋ ಮೇನಾದಲ್ಲಿ ಕೂಡಿಸಿ ಮೆರವಣಿಗೆ ಮಾಡಿಸಿದರಂತೆ ಆ ಇದನ್ನು ಗೌರವವಾಗಿ ಕೊಟ್ಟರಂತೆ ಅದಕ್ಕೆ ನಾವೇನು ಮಾಡಬೇಕು ಈ ಪದಾರ್ಥಕ್ಕೆ ನಮ್ಮ ಮನೆಯಲ್ಲಿ ಸ್ಥಳವಿಲ್ಲ ಆದ್ದರಿಂದ ಅಲ್ಲಿ ಕಟ್ಟಿದ್ದಾರೆ ನರಹರಿ ಆಚಾರ್ಯರು ಸುದ್ದಿಲ್ಲದ ಹಾಸ್ಯ ಸ್ವಭಾವದವರು ಅವರ ಬಳಿ ವಿದ್ಯಾರ್ಥಿಯಾಗಿದ್ದವನ ತಂದೆಯೋ ತಾತನೋ ಎಂದಾದರೂ ಒಂದು ಬಂದು ನಮ್ಮ ಹಣಮ ಹ್ಯಾಂಗದಾನೆ ನಮ್ಮ ಭೀಮಾ ಹೆಂಗದಾನೆ ಎಂದು ಕೇಳುತ್ತಿದ್ದರು ಆಚಾರ್ಯರಿಗೆ ಹಣಮ ಭೀಮಾ ಎಂದರೆ ಯಾರೆಂದು ಗೊತ್ತಾಗುತ್ತಿರಲಿಲ್ಲ ಪಕ್ಕದಲ್ಲಿದ್ದವರ ಕಡೆಗೆ ತಿರುಗುವರು ಅವರು ಗುರುತು ಕೇಳಿದ ಕೂಡಲೇ ಓ ಅವ ಭೀಮ ಚಂದಾಗ ಚೆಂದಾಗದಾನೆ ಮೊನ್ನೆ ಶ್ಯಾಮರಾಯರ ಮನೆಗೆ ಷಷ್ಟಿಗೆ ಕರೆದಿದ್ದರೆಲ್ಲ ಆ ಹುಡುಗ ಅವಲ್ಲೋ ಚಂದಾಗದಾನೆ ಹೀಗೆನ್ನುವರು ಬಂದಿದ್ದವರು ವಿದ್ಯಾ ಎಂದು ಕೇಳುವರು ಇವರು ಆಹಾ ಆಹಾ ಎಂದು ಹೇಳಿ ಇನ್ನೇನೋ ಪ್ರಸ್ತಾವ ಕೆತ್ತಗುವರು ಅಣ್ಣ ತಮ್ಮಂದಿರಿಬ್ಬರು ನಿಗರ್ವಿಗಳು ಅವರಿಗೆ ತಾವು ದೊಡ್ಡ ಪಂಡಿತರೆಂಬುದರ ಅರಿವೆಯೇ ಇದ್ದಂತೆ ಕಾಣುತ್ತಿರಲಿಲ್ಲ ಬೆಳಗಿನಿಂದ ಸಂಜೆವರೆಗೂ ಪಾಠಶಾಸ್ತ್ರ ಅನುಷ್ಠಾನ ಪೂಜೆ ಇದಿಷ್ಟೇ ಅವರ ಜೀವನ ಪೂರ್ವಕಾಲದ ರಾಜರೋ ಪಾಡೆಯಗಾರರೋ ಯಾರೋ ಬ್ರಹ್ಮಸ್ವವಾಗಿ ಕೊಟ್ಟಿದ್ದ ಜಮೀನಿನಿಂದ ಬಂದ ಉತ್ಪನ್ನವೇ ಅವರ ಜೀವನೋಪಾಯ ಅವರಿಗೆ ಪೌರೋಹಿತ್ಯ ಮೊದಲಾದ ವರಮಾನದ ಉದ್ಯೋಗ ಇರಲಿಲ್ಲ ಆದರೂ ಯಾಚನೆಗೆ ಹೊರಟವರಲ್ಲ ಮುಳಬಾಗಿಲಿನಲ್ಲಿದ್ದ ಮಾಧ್ವ ಮಠಗಳು ಎರಡು ಒಂದು ಶ್ರೀಪಾದರಾಜ ಸ್ವಾಮಿಗಳ ಮಠ ಇನ್ನೊಂದು ಮಜ್ಜಿಗೆಹಳ್ಳಿ ಸ್ವಾಮಿಗಳ ಮಠ ಈ ಎರಡನೆಯ ಮಠದ ಸ್ವಾಮಿಗಳು ಯಾವಾಗಲೋ ಕೆಲವು ವರ್ಷಗಳಿಗೊಂದು ಬಾರಿ ಬಂದು ಹೋಗುತ್ತಿದ್ದವರೇ ಹೊರತು ಮುಳಬಾಗಿಲಿನಲ್ಲಿ ನೆಲೆಸಿದ್ದವರಲ್ಲ ನೆಲೆಸಿದ್ದ ಸ್ವಾಮಿಗಳು ಶ್ರೀಪಾದರಾಜ ಮಠದವರು ಈ ಮಠವೇ ಅಲ್ಲಿಯ ಮಾಧ್ವ ಮಂಡಲಿಯ ಕೇಂದ್ರ ಸ್ಥಾನ ಶ್ರೀಪಾದರಾಜಮಠ ಶ್ರೀಪಾದರಾಜರ ಮಠ ಐದುನೂರು ವರ್ಷಗಳ ಹಿಂದಿನಿಂದ ಬಂದಿರತಕ್ಕದ್ದು ಆ ಮಠದ ಮುಖ್ಯ ಸ್ಥಳ ಮುಳಬಾಗಿಲು ಊರಿನ ಮಧ್ಯರಂಗದಲ್ಲಿದೆ ಮಠದಲ್ಲಿ ಶ್ರೀ ಗೋಪಿನಾಥ ಸ್ವಾಮಿಯ ಸನ್ನಿಧಿ ಇದೆ ಈ ಮಠಕ್ಕೆ ಸೇರಿದಂತೆ ಊರಿನ ಪೂರ್ವ ದಿಕ್ಕಿನಲ್ಲಿ ಸುಮಾರು ಒಂದೂವರೆ ಎರಡು ಮೈಲಿ ದೂರದಲ್ಲಿ ನರಸಿಂಹತೀರ್ಥವೆಂಬ ಕ್ಷೇತ್ರವಿದೆ ಅಲ್ಲಿ ಮೂಲ ಶ್ರೀಪಾದರಾಜ ಗುರುಗಳ ವೃಂದಾವನವು ಅದೇ ಮಠದ ಇತರ ಕೆಲ ಸ್ವಾಮಿಗಳ ವೃಂದಾವನಗಳು ಇವೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನವು ಮುಖ್ಯ ಪ್ರಾಣದೇವರ ಗುಡಿಯು ವ್ಯಾಸರಾಜರು ಪಾಠ ಚಿಂತನೆ ಮಾಡುತ್ತಿದ್ದಾರೆಂದು ಹೇಳಲಾದ ಗೂಡು ಇವೆ ಜ್ಯೇಷಮಾಸದಲ್ಲಿ ಶ್ರೀಪರಾಜರ ರತೋತ್ಸವ ಕಾಲದಲ್ಲಿ ಆ ವ್ಯಾಸರಾಜ ಪಾಠಸ್ಥಾನದ ಬಳಿ ಕುಳಿತು ನಾನು ದಕ್ಷಿಣೆ ವಸೂಲು ಮಾಡುತ್ತಿದ್ದುದು ಜ್ಞಾಪಕವಿದೆ ಮಠದ ಪಕ್ಕದಲ್ಲಿ ಪೂರ್ಣಯ್ಯನವರ ಸತ್ರವಿದೆ ಮುಂದುಗಡೆ ವಿಶಾಲವಾದ ಸೋಪಾನ ಪುಷ್ಕರಣಿ ಇದೆ ಇದೇ ನರಸಿಂಹತೀರ್ಥ ನರಸಿಂಹತೀರ್ಥದ ವಿಶ್ ವಿಜೃಂಭಣೆಯ ಕಾಲವೆಂದರೆ ಜ್ಯೇಷ್ಠ ಮಾಸದಲ್ಲಿ ಬರುವ ಮದಾದಿ ಶ್ರೀಮದಾದಿ ಶ್ರೀಪಾದರಾಜ ಗುರುಗಳವರ ಪುಣ್ಯ ದಿನೋತ್ಸವ ಆ ಉತ್ಸವಕ್ಕಾಗಿ ದೇಶದ ನಾನಾ ಪ್ರಾಂತಗಳಿಂದ ಜನ ಸಾವಿರ ಸಾವಿರ ಗಟ್ಟಲೆ ಬಂದು ನೆರೆಯುತ್ತಿದ್ದ ದಿನಗಳನ್ನು ನಾನು ನೋಡಿದ್ದೇನೆ ಮಂಟಪ ಮಂಟಪದಲ್ಲಿಯೂ ಭಕ್ತ ಸಮೂಹ ಮಂಟಪಗಳ ಚಾವಣಿಯ ಮೇಲೆಯೂ ಜನಗಳ ಗುಂಪುಗಳು ನಾಲ್ಕಾರು ಭಜನೆಯ ಕೂಟಗಳು ವೃಂದಾವನ ವೃಂದಾವನದ ಸನ್ನಿಧಿಯಲ್ಲಿಯೂ ಪೂಜೆಗಳು ಹೀಗೆ ಕೋಲಾಹಲವಿರುತ್ತಿತ್ತು ಅಂದು ರಾಯರ ರಥೋತ್ಸವ ಮಾರನೆಯ ದಿನ ಊರ ಮೆರವಣ ಎಂದರೆ ಪಾಲಕ್ಕಿಯಲ್ಲಿ ರಾಯರ ವೃಂದಾವನದ ಪ್ರತೀಕವನ್ನು ಮೇಳತಾಳಗಳೊಡನೆ ಉತ್ಸವ ಮಾಡಿಸುವುದು ಈ ಉತ್ಸವ ಸಂಭ್ರಮಗಳು ಜನದ ಭಗವದ್ ಭಕ್ತಿಗೂ ನೀತಿ ಸಂಸ್ಕೃತಿಗೂ ಪೋಷಕಗಳಾಗುತ್ತಿದ್ದವೆಂಬುದರ ಜೊತೆಗೆ ಅವು ಗ್ರಾಮಕ್ಕೆ ಆಗಾಗ್ಗೆ ಒಂದು ಕಳೆಯನ್ನು ಕೊಟ್ಟು ಜೀವನದಲ್ಲಿ ಒಂದು ಉತ್ಸಾಹವನ್ನು ಉಂಟು ಮಾಡುತ್ತಿದ್ದವು ಶ್ರೀಪಾದಂಗಳವರು ನನಗೆ ಬಾಲ್ಯದಿಂದ ಮನಸ್ಸಿನಲ್ಲಿ ನಿಂತು ನನ್ನ ಜೀವನಕ್ಕೆ ವಜ್ರಕವಚವಾಗಿ ಬಂದಿರುವ ಸ್ಮೃತಿ ಸಂಗತಿ ಎಂದರೆ ಶ್ರೀಪಾದರಾಜ ಮಠದ ಶ್ರೀಪಾದಂಗಳವರು ಗವರಗಳವರದು ಆ ಗುರುಗಳ ಪೂರ್ವಾಶ್ರಮದ ಹೆಸರು ಹರಿಯಪ್ಪಾಚಾರ್ಯರೆಂದು ಇವರು ಮಹಾವಿದ್ವಾಂಸರು ಮತ್ತು ತಪಸ್ವಿಗಳು ನಾನು ಅವರನ್ನು ಕಂಡಿದ್ದದ್ದು ಅವರ ವಾರ್ಧಕ್ಯದಲ್ಲಿ ಸಾಮಾನ್ಯವಾಗಿ ಬೆಳಿಗ್ಗೆ ಆರು ಮುಕ್ಕಾಲು ಏಳು ಗಂಟೆಯ ಸುಮಾರಿಗೆ ನನ್ನ ಸ್ಕೂಲು ಬಳಿ ಬಂದಾಗ ಸ್ವಾಮಿಗಳವರು ಪ್ರಾತರ್ ವಿಧಿಗಳನ್ನು ಮುಗಿಸಿಕೊಂಡು ನರಸಿಂಹತೀರ್ಥದ ಕಡೆಯಿಂದ ಆ ವೇಳೆಗೆ ಸರಿಯಾಗಿ ಅಲ್ಲಿಗೆ ಬರುತ್ತಿದ್ದರು ಅವರ ಜೊತೆಯಲ್ಲಿ ಅವರ ಪೂರ್ವಾಶ್ರಮದ ಬೀಗರು ಅವರ ಅನಂತದ ಪೀಠಾಧಿಕಾರಿಗಳು ಆದ ಹೆಬ್ಬಣ್ಣಿ ಶ್ರೀನಿವಾಸಾಚಾರ್ಯ ಸ್ವಾಮಿಗಳು ಇರುತ್ತಿದ್ದರು ಶ್ರೀ ಹರಿಯಪ್ಪಾಚಾರ್ಯ ಸ್ವಾಮಿಗಳನ್ನು ನಾನು ಕಂಡ ಕೂಡಲೇ ಎಲ್ಲಿ ನಿಂತಿದ್ದರೆ ಅಲ್ಲಿಂದಲೇ ನೆಲದ ಮೇಲೆ ಸಾಷ್ಟಾಗ ನಮಸ್ಕಾರ ಮಾಡುತ್ತಿದ್ದೆ ಸ್ವಾಮಿಗಳವರು ನನ್ನನ್ನೇ ವಾತ್ಸಲ್ಯ ದೃಷ್ಟಿಯಿಂದ ನೋಡುತ್ತಿದ್ದು ನಾನು ಎದ್ದು ನಿಂತ ಕೂಡಲೇ ಬಳಿಗೆ ಕರೆದು ತಲೆಯ ಮೇಲೆ ಕೈಯಿಟ್ಟು ಏನಾದರೊಂದು ಮಾತನಾಡಿಸುವರು ಬಳಿಕ ಸ್ಕೂಲಿಗೆ ಹೋಗು ಎನ್ನುತ್ತಿದ್ದರು ಅವರ ಆಶೀರ್ವಾದ ನನ್ನನ್ನು ಈ ಕಾದುಕೊಂಡಿದೆ ಎಂದು ತಿಳಿದಿದ್ದೇನೆ ಶ್ರೀ ಹರಿಯಪ್ಪಾಚಾರ್ಯ ಸ್ವಾಮಿಗಳು ಆಶ್ರಮ ಧರ್ಮನಿಷ್ಠರು ಅತ್ಯಂತ ಉಪಶಾಂತರು ವೇದಾಂತ ಶಾಸ್ತ್ರದಲ್ಲಿ ದ್ವೈತ ಭಾವನೆಯ ಅಂತರಂಗವನ್ನು ಉಪಾಸನಾ ಮರ್ಮವನ್ನು ತಿಳಿದುಕೊಳ್ಳಬೇಕೆನ್ನುವರು ಶ್ರೀ ಹರಿಯಪ್ಪಾಚಾರ್ಯ ಸ್ವಾಮಿಗಳನ್ನು ಆಶ್ರಯಿಸುತ್ತಿದ್ದರು ಅವರಲ್ಲಿ ಅನೇಕರು ಮಹಾಪಂಡಿತರು ಇದ್ದರು ಉದಾರ ಮನೋಭಾವನೆ ಶ್ರೀ ಹರಿಯಪ್ಪಾಚಾರ್ಯ ಸ್ವಾಮಿಗಳು ಅನ್ಯ ಮತಗಳಲ್ಲಿ ಸಹನೆ ಸ್ನೇಹಗಳನ್ನು ನಿರಿಸಿ ಇರಿಸಿದ್ದ ಪರಮೋದಾರಿಗಳು ಸ್ಮಾರ್ಥಾದಿಗಳೊಡನೆ ಸಹ ಪಂಕ್ತಿ ಭೋಜನವನ್ನು ಅವರು ನಿಷೇಧ ಮಾಡಿರಲಿಲ್ಲ ಅವರ ಆಚಾರದಿಂದಲೂ ಪ್ರಾಮಾಣಿಕತೆಯಿಂದಲೂ ನಿಸ್ವಾರ್ಥತೆಯಿಂದಲೂ ಅವರು ಎಲ್ಲರಿಗೂ ಪೂಜ್ಯರಾಗಿದ್ದರು ಶ್ರೀ ಹರಿಯಪ್ಪಾಚಾರ್ಯ ಸ್ವಾಮಿಗಳ ನಂತರ ಶ್ರೀಪಾದರಾಯ ಮಠದ ಪೀಠಾಧಿಕಾರಕ್ಕೆ ಬಂದವರು ಹೆಬ್ಬಣ್ಣಿ ಶ್ರೀನಿವಾಸಾಚಾರ್ಯ ಸ್ವಾಮಿಗಳು ಇವರ ಹೆಸರನ್ನು ಮೇಲೆ ಸ್ಮರಿಸಿದೆ ನನಗೆ ಸಂಧ್ಯಾ ವಂದನೆ ಹೇಳಿಕೊಟ್ಟ ಗುರುಗಳು ಇವರು ಆಶ್ರಮ ಸ್ವೀಕಾರಕ್ಕೆ ಮುಂಚೆ ಶ್ರೀನಿವಾಸಾಚಾರ್ಯರವರು ಶ್ರೀಪಾದರಾಯ ಮಠದ ಮುಖ್ಯ ಕಾರ್ಯಕರ್ತರಾಗಿದ್ದರು ಆ ಸಂಬಂಧದಲ್ಲಿ ನನ್ನ ಅಜ್ಜಂದಿರಾದ ಲಾಯರ್ ಶೇಷ ಗಿರಯ್ಯ ಶೇಷಗಿರಯ್ಯನವರ ಕಕ್ಷಿಗಾರರಾಗಿದ್ದರು ನನ್ನ ಉಪನಯನದ ದಿನಗಳಲ್ಲಿ ಶ್ರೀನಿವಾಸಾಚಾರ್ಯರು ಮುಂಜಿಯ ಮಂಟಪದಲ್ಲಿ ಇದ್ದರು ನನ್ನ ಅಜ್ಜಂದಿರು ಅವರನ್ನು ಕೇಳಿದರು ಶ್ರೀನಿವಾಸಾಚಾರ್ಯರೇ ಸಂಧ್ಯಾವಂದನಿಯ ವಂದನೆಯ ಮಂತ್ರಗಳಲ್ಲಿ ನಿಮಗೂ ನಮಗೂ ಏನಾದರೂ ವ್ಯತ್ಯಾಸ ಉಂಟು ಭಾಗದಲ್ಲಿ ಏನೂ ಹೆಜ್ಜು ಕಡಿಮೆ ಇಲ್ಲ ವೇದ ಎಲ್ಲರಿಗೂ ಒಂದೇ ಹಾಗಾದರೆ ನೀವು ನಮ್ಮ ಹುಡುಗನಿಗೆ ಪ್ರತಿದಿನವೂ ಏಕೆ ಪ್ರಾತಃ ಸಂಧ್ಯೆ ಹೇಳಿಕೊಡಬಾರದು ನಮ್ಮ ಸ್ವಂತ ಪುರೋಹಿತರಿಗೆ ಬೆಳಿಗ್ಗೆ ಹೊತ್ತು ನಾಲ್ಕಾರು ಕಡೆ ಕೆಲಸವಿರುತ್ತದೆ ಅವರು ಬಂದು ಹೇಳಿಕೊಡುವುದೆಂದರೆ ಪ್ರಾತಃ ಸಂಧೆಗೆ ಹನ್ನೊಂದು ಗಂಟೆಯಾದೀತು ಮಧ್ಯಾಹ್ನ ಮಧ್ಯಾಹ್ನದ ಹೊತ್ತೇ ಆದಿತ್ತು ನೀವು ಬರಲು ಅನುಕೂಲ ಸಂತೋಷವಾಗಿ ಅವಶ್ಯ ಬರುತ್ತೇನೆ ನಾಳೆಯಿಂದ ಆ ಕಾಲದಲ್ಲಿ ಸ್ಮಾರತ ವೈಷ್ಣವ ಎಂಬ ಭೇದದ ಅವಾಂತರ ಹೆಚ್ಚಾಗಿರಲಿಲ್ಲ ಜನದ ಜನದಲ್ಲಿ ಔದಾರ್ಯವಿತ್ತು ಸಹನೆ ಇತ್ತು ವೆಂಕಟರಾಮ ಭಟ್ಟರು ಬಟ್ಟರು ಭಟ್ಟರು ತಿಪ್ಪ ಬಟ್ಟರು ಮುಲಕನಾಡು ಪಂಗಡದವರು ಯಜುರ್ವೇದಿಗಳು ಸುಬ್ಬಾ ಭಟ್ಟರು ಕೃಷ್ಣಂ ಭಟ್ಟರು ಬಡಗನಾಡು ಋಗ್ವೇದಿಗಳು ಶ್ಯಾಮ ಭಟ್ಟರು ಶೀರ್ಯನಾಡು ಋಗ್ವೇದಿಗಳು ಚಂದ್ರಶೇಖರ ಶಾಸ್ತ್ರಿಗಳು ಉಲುಚು ಕಮ್ಮೆ ಯಜುರ್ವೇದಿಗಳು ಈ ಭಿನ್ನತೆಗಳಾಗಲಿ ಸ್ಮಾರ್ಥ ಮಾಧ್ವ ಭೇದಗಳಾಗಲಿ ನಮ್ಮ ವೈದಿಕರ ಪರಸ್ಪರ ಸ್ನೇಹ ಗೌರವಗಳಿಗೆ ಅಡ್ಡಿಯಾಗಲಿಲ್ಲ ಶ್ರೀನಿವಾಸಾಚಾರ್ಯ ಸ್ವಾಮಿಗಳ ಅನಂತರ ಶ್ರೀಪಾದರಾಜ ಮಠದಲ್ಲಿ ಪಠ್ಯಕ್ಕೆ ಬಂದವರು ಶ್ರೀ ದ್ವೈಪಯ್ಯನಾಚಾರ್ಯ ಸ್ವಾಮಿಗಳು ಅವರು ಇವರು ಪೂರ್ವಾಶ್ರಮದಲ್ಲಿ ಬಿಎ ಬಿಎಲ್ ಪಾಸ್ ಮಾಡಿ ಸಬ್ ರಿಜಿಸ್ಟ್ರಾರ್ ಹುದ್ದೆಯಲ್ಲಿದ್ದವರು ಒಳ್ಳೆಯ ವಿದ್ವಾಂಸರು ಸರಕಾರಿ ಚಾಕರಿಯಲ್ಲಿದ್ದಾಗಲೂ ಆಚಾರನಿಷ್ಠರಾಗಿ ಪಾಠ ಪ್ರವಚನ ನಡೆಸುತ್ತಿದ್ದವರು ಪರಮಸಾತ್ವಿಕರು ಇವರು ಶ್ರೀ ಹರಿಯಪ್ಪಾಚಾರ್ಯ ಸ್ವಾಮಿಗಳ ಪೂರ್ವಾಶ್ರಮದ ಪುತ್ರರು ಪೂರ್ಣ ಆಯುಸ್ಸಿನವರೆಗೂ ರುಡಕಾಯರಾಗಿ ಬಾಳಿ ತಮ್ಮ ಅನುಷ್ಠಾನಗಳನ್ನು ನಡೆಸಿದರು ಅವರು ಉಪನ್ಯಾಸ ಮಾಡಿದ್ದನ್ನು ಕೇಳುವ ಮತ್ತು ಅವರ ಪೂಜಾ ವಿಧಾನವನ್ನು ನೋಡುವ ಭಾಗ್ಯ ನನಗೆ ದೊರೆತಿತ್ತು ಇವರ ತರುವಾಯ ಪಟ್ಟಕ್ಕೆ ಬಂದವರು ಕೃಷ್ಣಮೂರ್ತಿ ಆಚಾರ್ಯ ಸ್ವಾಮಿಗಳು ಇವರು ಪೂರ್ವಾಶ್ರಮದಲ್ಲಿ ಕೆಲವರ್ಷ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದು ಲೋಕದ ಯೋಗಕ್ಷೇಮಗಳನ್ನು ಪಾಲಿಸಿದರು ಅವರಿಗೆ ನಾನು ಪೂರ್ವಾಶ್ರಮದ ತಮ್ಮನಿಗಿಂತ ಕಿರಿಯನಾದದ್ದರಿಂದ ಆಶೀರ್ವಾದ ಪಾತ್ರನಾಗಿದ್ದೇನೆ ಶ್ರೀನಿವಾಸಾಚಾರ್ಯರ ಎರಡನೆಯ ಮಗ ವೆಂಕಟರಮಣಾಚಾರ್ಯರು ಬಿ ಎ ಪಾಸ್ ಮಾಡಿ ಕೋಲಾರದಲ್ಲಿ ಅಡ್ವೊಕೇಟರಾಗಿದ್ದರು ಚಿಕ್ಕ ವಯಸ್ಸಿನಲ್ಲಿಯೇ ದೈವಾಧೀನವರಾದರು ಅವರು ನನಗಿಂತ ಎರಡು ವರ್ಷ ಹಿರಿಯರು ನಾವಿಬ್ಬರು ಸಹಪಾಠಿಗಳು ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಬುದ್ಧಿಶಾಲಿ ಸಂಸ್ಕೃತ ಸಾಹಿತ್ಯ ತರ್ಕಗಳಲ್ಲಿಯೂ ಗಣಿತಶಾಸ್ತ್ರದಲ್ಲಿಯೂ ಅವರಿಗೆ ಹೆಚ್ಚು ಪರಿಶ್ರಮ ನಾನು ಅವರ ಮನೆಯ ಹುಡುಗನಂತಿದ್ದೆ ತಿಂಡಿ ತೀರ್ಥ ಪಾಠಗಳೆಲ್ಲದರಲ್ಲೂ ಅವರ ಮನೆಯಲ್ಲಿ ಯಾರೋ ಯಾವ ವ್ಯತ್ಯಾಸವನ್ನು ತೋರಿಸಿದವರಲ್ಲ ಮೇಲಣ ನಾಲ್ಕು ಮಂದಿ ಪೀಠಸ್ಥರ ಪೂರ್ವಾಶ್ರಮ ನಾಮಧೇಯಗಳನ್ನು ನಾನು ಇಲ್ಲಿ ಬಳಸಿದ್ದೇನೆ ಅವರ ಇತ್ಯಾಶ್ರಮ ನಾಮಧೇಯಗಳು ಹೀಗಿವೆ ಶ್ರೀ ಶ್ರೀ ಸುದೀನಿಧಿ ತೀರ್ಥ ಶ್ರೀಪಾದಂಗಳವರು ಶ್ರೀ ಹರಿಯಪ್ಪಾಚಾರ್ಯ ಸ್ವಾಮಿಗಳವರು ಶ್ರೀ ಶ್ರೀ ವೇದಾನಿಧಿ ತೀರ್ಥ ಶ್ರೀಪಾದಂಗಳವರು ಶ್ರೀ ಶ್ರೀನಿವಾಸಾಚಾರ್ಯ ಸ್ವಾಮಿಗಳವರು ಶ್ರೀ ಶ್ರೀ ದಯಾನಿಧಿ ತೀರ್ಥ ಶ್ರೀಪಾದಂಗಳವರು ಶ್ರೀ ದ್ವೈಪಾಯನಾಚಾರ್ಯ ಸ್ವಾಮಿಗಳವರು ಶ್ರೀ ಶ್ರೀ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಶ್ರೀ ಕೃಷ್ಣ ಮೂರ್ತಾ ಮೂರ್ತಾಚಾರ್ಯ ಸ್ವಾಮಿಗಳವರು ಮುಳುಬಾಗಿಲಿನ ಮಾಧ್ವ ಪಂಡಿತರಲ್ಲಿ ವ್ಯಾಕರಣ ಸಾಹಿತ್ಯಾದಿ ಪಾಠ ಹೇಳುವವರು ಅಪರೂಪ ಅಂಥವರು ನನಗೆ ಗುರುಗಳಾಗಿದ್ದ ಕಾಶಿ ರಾಘವೇಂದ್ರಾಚಾರ್ಯರೊಬ್ಬರೇ ಇವರು ಮುಳಬಾಗಿಲಿಗೆ ಬಂದದ್ದು ಸುಮಾರು ಸಾವಿರದ ತೊಂಬತ್ತೆಂಟು ತೊಂಬತ್ತು ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತರವರೆಗೆ ಅದಕ್ಕೆ ಹಿಂದೆ ಸಂಸ್ಕೃತ ವ್ಯಾಕರಣವನ್ನು ಕಾವ್ಯವನ್ನು ಪಾಠ ಹೇಳುತ್ತಿದ್ದರು ಬಡಗನಾಡು ಪಂಗಡದ ವೆಂಕಟರಾಮ ಶಾಸ್ತ್ರಿಗಳು ನತ್ತಿ ಶಾಸ್ತ್ರಿಗಳು ಇವರನ್ನು ಕುರಿತು ಬೇರೆ ಬೇರೆ ಕಡೆ ಬರೆದಿದ್ದೇನೆ ಮಾಧ್ವ ವಿದ್ಯಾರ್ಥಿಗಳು ವ್ಯಾಕರಣ ಕಾವ್ಯ ಪಾಠಗಳಿಗಾಗಿ ಬರುತ್ತಿದ್ದದ್ದು ಯುಸ್ಮಾರ್ಥ ವಿದ್ವಾಂಸರ ಬಳಿಗೆ ವೆಂಕಟರಾಮ ಶಾಸ್ತ್ರಿಗಳು ಮಾಧ್ವ ಶಿಷ್ಯರಿಗೆ ಏಕಪ್ರಕಾರವಾದ ಶ್ರದ್ಧೆಯಿಂದ ಪಾಠ ಕಲಿಸುತ್ತಿದ್ದು ಮಾತ್ರವಲ್ಲದೆ ಅವರನ್ನು ಆಗಾಗ ಆಕ್ಷೇಪಣೆ ಮಾಡುತ್ತಿದ್ದದೂ ಉಂಟು ಆ ಆಕ್ಷೇಪಣೆ ಯಾರನ್ನು ನೋಯಿಸುತ್ತಿರಲಿಲ್ಲ ಅದಕ್ಕೆ ಕಾರಣ ಶಾಸ್ತ್ರೀಗಳ ಉಗ್ಗು ಮಾತು ಬರುವುದೇ ತಡವಾಗುತ್ತಿತ್ತು ಅಷ್ಟರೊಳಗಾಗಿ ಕೋಪದ ಕಾವು ಅರಿಹೋಗುತ್ತಿತ್ತು ಮಾಧ್ವ ವಿದ್ವಾಂಸರಲ್ಲಿ ಮುಖ್ಯರಾದ ಹೆಬ್ಬಣಿ ಶೇಷಾಚಾರ್ಯರ ಸ್ಮರಣೆಯನ್ನು ಬೇರೆ ಕಡೆ ಮಾಡಿದೆ ಮಧ್ವಶಾಸ್ತ್ರದಲ್ಲಿ ಮಹಾಪಂಡಿತರೆನಿಸಿಕೊಂಡ ಇನ್ನೊಬ್ಬರು ಹೆಬ್ಬಣ್ಣಿ ರಾಮಣ್ಣಾಚಾರ್ಯರು ಇವರ ವಿಷಯದಲ್ಲಿಯೂ ಎಲ್ಲರಿಗೂ ತುಂಬಾ ಗೌರವವಿತ್ತು ಇವರು ಶಾಸ್ತ್ರ ವಿದ್ವಾಂಸರಾಗಿದ್ದದ್ದು ಮಾತ್ರವಲ್ಲದೆ ಸರಳರು ವಿನಯಶೀಲರು ಆಗಿದ್ದರು ಇವರು ಕಡೆಯ ಕಾಲದಲ್ಲಿ ಯತಿಗಳಾಗಿ ಪಾಠ ಪ್ರವಶನಿರತರಾಗಿ ಇದುಕೊಂಡು ಪರಂದಾಮ ವನ್ ನೈದಿದರು.